ನತ್ತಿಶಾಸ್ತ್ರಿಗಳು ವೆಂಕಟರಾಮಶಾಸ್ತ್ರಿಗಳಿಗೆ ಭಾಷಾಧಿಕಾರದ ವರವನ್ನು ಕೊಡುವಾಗ ಉದಾರಿಯಾಗಿದ್ದ ಬ್ರಹ್ಮನು ನಾಲಿಗೆಯ ವರವನ್ನು ಕೊಡುವಾಗ ಕುಚೇಷ್ಠಿಯಾದಂತೆ ತೋರುತ್ತದೆ ಹಾಗಲ್ಲದಿದ್ದರೆ ಅಂಥ ವಿದ್ವಾಂಸರಿಗೆ ವಾಗ್ದೋರಣೆ ಸಾಧ್ಯವಿಲ್ಲದೆ ಮಾತುಮಾತಿಗೂ ಉಗ್ಗು ಹೇಗೆ ಬರಬೇಕು ಈ ಕಾರಣದಿಂದ ಶಾಸ್ತ್ರಿಗಳವರನ್ನು ಉರಿನವರೆಲ್ಲ ನತ್ತಿಶಾಸ್ತ್ರಿಗಳೆಂದೇ ವ್ಯವಹರಿಸುತ್ತಿದ್ದರು ಅದು ಗುರುತನ್ನು ಸುಲಭ ಮಾಡಿದ್ದ ವಾಸ್ತವಾಂಶ ಸ್ಮರಣೆಯೇ ಹೊರತು ಅಪಹಾಸ್ಯವಲ್ಲ ಶಾಸ್ತ್ರಿಗಳವರ ವಿಷಯದಲ್ಲಿ ಎಲ್ಲರಿಗೂ ತ್ರಿಕರಣಪೂರ್ವಕವಾದ ಪ್ರೀತಿ ಗೌರವಗಳೇ ಇದ್ದವು ಶಾಸ್ತ್ರಿಗಳವರಿಗೆ ಇದ್ದ ಆಸ್ತಿ ಒಂದು ಮಣ್ಣುಮಾಳಿಗೆಯ ಮನೆ ಒಂದು ಸಣ್ಣ ಹೊಲ ಕೆಲವು ತಾಳೆಯೊಲೆಯ ಪುಸ್ತಕಗಳು ಇವಿಷ್ಟೆ ಅವರಿಗೆ ಇಬ್ಬರು ಗಂಡು ಮಕ್ಕಳು ಇದ್ದರು ಅವರಲ್ಲಿ ಹಿರಿಯಾತನು ವೈದ್ಯ ಹಿಡಿದು ಅದರ ಜೊತೆಗೆ ಪಿಟಿಲು ವಿದ್ಯೆಯನ್ನು ಕರೀತಿದ್ದ ಎರಡನೆಯ ಒಬ್ಬ ಅನುಕೂಲಸ್ಥರ ಅಳಿಯನಾಗಿ ಅವರ ಮನೆಯಲ್ಲಿಯೇ ಬಹುಮಟ್ಟಿಯೇ ಇರುತ್ತಿದ್ದ ಅವರ ಮಗಳು ಬೇರೆ ಊರಿನಲ್ಲಿ ಗಂಡನೊಡನೆ ಇದ್ದಳು ಶಾಸ್ತ್ರಿಗಳು ಸಂಸಾರದ ಯೋಚನೆಗಳನ್ನು ತಮ್ಮ ಹೆಂಡತಿ ಮಕ್ಕಳಿಗೆ ಬಿಟ್ಟು ತಾವೂ ಮನೆಗೆ ಒಬ್ಬ ಅತಿಥಿ ಎಂಬಂತೆ ಇದ್ದರು ಶಾಸ್ತ್ರಿಗಳ ಮನೆ ಮಾತು ಕನ್ನಡವಾದರೂ ಅವರು ಆ ಪ್ರಾಂತದಲ್ಲೆಲ್ಲ ಹೆಸರುವಾಸಿಯಾದ ಸಂಸ್ಕೃತಾಂಧ್ರ ಪಂಡಿತರು ಅವರ ಬಳಿ ಸಂಸ್ಕೃತ ಪಾಠಕ್ಕಾಗಿ ಯಾವಾಗಲೂ ನಾಲ್ವರೈವರು ವಿದ್ಯಾರ್ಥಿಗಳು ಇರುತ್ತಿದ್ದರು ಶಾಸ್ತ್ರಿಗಳು ಸಾಮಾನ್ಯವಾಗಿ ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆ ಗಂಟೆಯ ವೇಳೆಗೆ ಎದ್ದು ತಮ್ಮ ಸುತ್ತಮುತ್ತ ಮಲಗಿರುತ್ತಿದ್ದ ವಿದ್ಯಾರ್ಥಿಗಳಲ್ಲಿ ಒಬ್ಬನನ್ನು ತಮ್ಮ ಕೈಗೋಲಿನಿಂದ ಚುಚ್ಚಿ ಎಬ್ಬಿಸಿ ಅವನು ಎಬ್ಬಿಸುವಂತೆ ಮಾಡುತ್ತಿದ್ದರು ಶಾಸಿಗಳ ಕೈಯಲ್ಲಿ ಯಾವಾಗಲೂ ಒಂದು ಸಣ್ಣ ಕೋಲು ಇರುತ್ತಿತ್ತು ಅವರು ಮಲಗಿದಾಗ ಆ ಕೋಲನ್ನು ಪಕ್ಕದಲ್ಲಿರಿಸಿಕೊಂಡಿರುತ್ತಿದ್ದರು ಅವರು ಇತರರಿಗೆ ಏನಾದರೂ ತಿಳಿಸಬೇಕಾದ ಸಂದರ್ಭ ಬಂದಾಗ ಉದ್ದಿಷ್ಟ ಮನುಷ್ಯನನ್ನು ಆ ಕೋಲಿನಿಂದ ತೀವಿದು ಗಮನವನ್ನು ತಮ್ಮ ಕಡೆಗೆ ತೆರೆದುಕೊಳ್ಳುತ್ತಿದ್ದರು ಹೀಗೆ ಕೋಲು ತೀತದಿಂದ ಎಚ್ಚರಗೊಂಡ ವಿದ್ಯಾರ್ಥಿಗಳು ಮುಖ ಪ್ರಕ್ಷ ಮಾಡಿಕೊಂಡು ಬಂದು ಒಂದು ಸಣ್ಣ ಹೊಂಗೆ ಎಣ್ಣೆಯ ದೀಪದ ಬೆಳಕಿನಲ್ಲಿ ಕುಳಿತ ಮೇಲೆ ಒಬ್ಬನು ಪುಸ್ತಕ ತೆರೆದು ಆ ದಿನದ ಪಾಠವನ್ನು ಓದುತ್ತಿದ್ದನು ಅದು ರಘುವಂಶವೋ ಮಾಘವೋ ಉತ್ತರ ರಾಮಚರಿತೆಯೋ ಶಾಸ್ತ್ರಿಗಳಿಗೆ ಪುಸ್ತಕದ ಅವಶ್ಯಕತೆ ಇರಲಿಲ್ಲ ಗ್ರಂಥ ಅವರಿಗೆ ಕಂಠಸ್ಥವಾಗಿತ್ತು ಶಿಷ್ಯ ಓದುವಾಗ ಅಕ್ಷರವೋ ಪದವಿಭಾಗವೋ ತಪ್ಪಿದರೆ ಶಾಸ್ತ್ರಿಗಳು ಕೋಲಿನಿಂದ ಚುಚ್ಚುತ್ತಿದ್ದರು ಓದುವವನು ಏನೋ ತಪ್ಪಾಗಿರಬೇಕೆಂದು ತಿಳಿದುಕೊಂಡು ತಾನೆ ತಿದ್ದಿಕೊಂಡು ಮತ್ತೊಮ್ಮೆ ಓದುವನು ಅಥವಾ ಸಹಪಾಠಿಗಳು ಯಾರಾದರೂ ತಿದ್ದುಪಡಿ ಸೂಚಿಸುವರು ಸಾಮಾನ್ಯವಾಗಿ ಓದಿಗೆ ಸರಿಯಾಗಿ ಬರುವವರೆಗೂ ಅವರಿಗೆ ತೀವ್ರ ತಪ್ಪುತ್ತಿರಲಿಲ್ಲ ವಿದ್ಯಾರ್ಥಿಗಳ ಯೋಗ್ಯತೆಗೆ ಆ ಪ್ರಸಂಗ ಅಸಾಧ್ಯವೆಂದು ಶಾಸ್ತ್ರಿಗಳಿಗೆ ತೋರಿದಾಗ ಮಾತ್ರ ಅಥವಾ ಪ್ರಕರಣವು ಕಷ್ಟವಾದದ್ದೆಂದು ಭಾವಿಸಿದಾಗ ಮಾತ್ರ ಶಾಸ್ತ್ರಿಗಳು ಬಾಯಿ ಬಿಡುತ್ತಿದ್ದರು ಮೊದಲೆರಡು ಮಾತುಗಳು ಹೊರಡುವುದರಲ್ಲಿ ಅವರಿಗೆ ಬಹಳ ಕಷ್ಟವಾಗುತ್ತಿತ್ತು ಆಮೇಲೆ ಧಾರಾಳವಾಗಿಯೇ ಬರುತ್ತಿತ್ತು ಬಾಯಿ ಬಿಡಲು ಹೀಗೆ ಸ್ವಾಭಾವಿಕವಾದ ಅಡಚಣೆ ಇದ್ದದ್ದರಿಂದ ಶಾಸ್ತ್ರಿಗಳ ಬೋಧನೆ ಮುಕ್ಕಾಲು ಪಾಲು ಆ ಕೋಲ್ಲಿನ ಮೂಲಕವೇ ಪದವಿಭಾಗ ಶಬ್ದ ಸಮಾಸ ಅನ್ವಯ ಆಕಾಂಕ್ಷೆ ಇವೆಲ್ಲ ಸಾಮಾನ್ಯವಾಗಿ ವಿದ್ಯಾರ್ಥಿಯ ಸ್ವಪ್ರಯತ್ನದಿಂದಲೇ ನಡೆಯಬೇಕಾಗಿತ್ತು ಹಾಗೆ ನಡೆಯುವುದೇ ಒಳ್ಳೆಯದೆಂದು ಶಾಸ್ತ್ರಿಗಳ ಅಭಿಪ್ರಾಯವೂ ಅವರ ನಾಲಿಗೆಯಲ್ಲಿ ನತ್ತಿ ಇಲ್ಲದೆ ಇದ್ದಿದ್ದರೂ ಬಹುಶಃ ಅವರು ಅದೇ ಶಿಕ್ಷಣ ಕ್ರಮವನ್ನು ಅನಿಸ ಅನುಸರಿಸುತ್ತಿದ್ದರೆಂದು ತೋರುತ್ತದೆ ಪೂರ್ವಕಾಲದ ಉಪಾಧ್ಯಾಯರಿಗೆ ವಿದ್ಯಾರ್ಥಿಗಳ ಕೆಲಸವನ್ನು ಸುಲಭ ಹೊಸ ತತ್ವದ ಹುಚ್ಚು ಹಿಡಿದಿರಲಿಲ್ಲ ವಿದ್ಯಾರ್ಥಿ ತಾನಾಗಿ ಕಷ್ಟಪಡಬೇಕು ಅವನ ಕಷ್ಟದಂತೆ ಅವನಿಗೆ ಫಲ ಇದು ಪೂರ್ವಿಕರ ತತ್ವ ಜ್ಞಾನವೆಂಬುದೇನಿದ್ದರೂ ವಿದ್ಯಾರ್ಥಿಯ ಒಳಗೆ ಕುಳಿತಿದೆ ಅದರ ಬೆಳಕಿಗೆ ಅಡ್ಡಗಟ್ಟಿರುವ ಸುತ್ತಮುತ್ತಲಿನ ಗೋಡೆಗಳನ್ನು ಕದಲಿಸುವುದಷ್ಟೋ ಅಷ್ಟೇ ಉಪಾಧ್ಯಾಯನ ಕೆಲಸ ಅವನು ಅಷ್ಟು ಮಾಡಿದರೆ ಅಲ್ಲಿರುವ ದೀಪದ ಬೆಳಕು ತಾನಾಗಿಯೇ ತಾನಾಗಿ ಹೊರಕ್ಕೆ ಹರಡುತ್ತದೆ ವಿದ್ಯೆಯನ್ನು ಹೊರಗಿನಿಂದ ಒಳಕ್ಕೆ ತುರುಕುವುದಲ್ಲ ಒಳಗಿನಿಂದ ಹೊರಕ್ಕೆ ಕರೆಯುವುದು ಇದು ಬೋಧಕನ ಕೆಲಸ ಈ ಸೂತ್ರವನ್ನು ವೆಂಕಟ ರಾಮಶಾಸ್ತ್ರಿಗಳವರು ಅನುಸರಿಸುತ್ತಿದ್ದರಿಂದ ಅವರ ಶಿಷ್ಯರ ಸಾಹಿತ್ಯ ಜ್ಞಾನ ವ್ಯಾಕರಣ ಜ್ಞಾನಗಳು ನಿರ್ದಿಷ್ಟವಾಗಿ ಸಮ್ಯಕ್ಕಾಗಿರುತ್ತಿದ್ದವು ಶಾಸ್ತ್ರಿಗಳು ಕವಿತ್ವ ಮಾಡುತ್ತಿದ್ದದೂ ಉಂಟು ತಮ್ಮ ಸ್ವಂತ ಸಂತೋಷಕ್ಕಾಗಿಯೂ ಅನುಸಂಧಾನಕ್ಕಾಗಿಯೂ ಸ್ತೋತ್ರಗಳನ್ನು ಕೀರ್ತನೆಗಳನ್ನು ರಚಿಸಿಕೊಂಡಿದ್ದರು ಅವರು ಪೂರ್ವ ದ್ವಾರಪುರಿ ಮಹಾತ್ ಮಹಾತ್ಮ್ಯಮು ಎಂಬ ಚಂಪು ಕಾವ್ಯವನ್ನು ತೆಲುಗಿನಲ್ಲಿ ಬರೆದಿದ್ದರು ಅದರಲ್ಲಿ ಪ್ರೌಢವಾದ ಗದ್ಯ ನಾನಾ ಜಾತಿಯ ವೃತ್ತಗಳು ಕಂದ ಪದ್ಯ ಸೀಸ ಪದ್ಯಗಳು ಕೋಲಾಟದ ಪದಗಳು ಇವೆಲ್ಲ ಇದ್ದವು ಆ ಕಾವ್ಯದ ಚೊಕ್ಕ ಪ್ರತಿ ತಯಾರು ಮಾಡುವ ಕೆಲಸವನ್ನು ನನ್ನ ಸ್ನೇಹಿತ ವ್ಯಾಸರಾಯನಿಗೂ ನನಗೂ ಒಪ್ಪಿಸಿದ್ದರು ನಾನು ಆತನಿಗೆ ಓದಿ ಹೇಳತಕ್ಕದ್ದು ಆತ ಲಿಪಿ ತಕ್ಕದ್ದು ಅದನ್ನು ಹಾಲು ಕಾಗದದ ಮೇಲೆ ಹೊಳೆಹೊಳೆಯುವ ನೀಲಿಶಾಹಿಯಲ್ಲಿ ವ್ಯಾಸರಾಯ ಮುಕ್ತ ದಿಂದ ಬರೆದಿಟ್ಟ ಅದು ಸುಮಾರು 35 ವರ್ಷಗಳ ಹಿಂದೆ ಆ ಪುಸ್ತಕ ಎಲ್ಲಿ ಹೋಯಿತೋ ಯಾರಿಗೂ ಗೊತ್ತಿಲ್ಲ ಅದಕ್ಕಾಗಿ ನಾನು ಹುಡಕಾಡಿದ್ದು ಸಾರ್ಥಕವಾಗುವಂತೆ ತೋರಲಿಲ್ಲ ಶಾಸ್ತ್ರಿಗಳವರು ರಾಮೋಪಾಸಕರು ಪ್ರತಿ ವರ್ಷವೂ ಚೈತ್ರ ಮಾಸದಲ್ಲಿ ರಾಮೋತ್ಸವ ನಡೆಸಿ ಪಟ್ಟಾಭಿಷೇಕದ ದಿವಸ ಸಹಸ್ರ ಸಂತರ್ಪಣೆ ಮಾಡಿಸುತ್ತಿದ್ದರು ಆ ಸಂತರ್ಪಣೆಗಾಗಿ ವರ್ಷವೆಲ್ಲ ಆಗಾಗ ಊರೂರು ಸುತ್ತಿ ಸಾಮಗ್ರಿಯನ್ನು ಶೇಖರ ಮಾಡುತ್ತಿದ್ದರು ಅವರು ಎಲ್ಲಿ ಒಂದು ಗೋಣಿ ಹಿಡಿದಿರುತ್ತಿದ್ದರು ಯಾರು ಏನು ಕೊಟ್ಟರು ಶ್ರೀರಾಮಾರ್ಪಣ ಎಂದು ಹೇಳಿಕೊಂಡು ಅದರಲ್ಲಿ ತುಂಬಿ ಸೋಮೇಶ್ವರ ದೇವಸ್ಥಾನದ ಬಳಿಯ ತಮ್ಮ ಮಂಟಪಕ್ಕೆ ತರುತ್ತಿದ್ದರು ಶಾಸ್ತ್ರಿಗಳು ಬಂದು ಕೇಳಿದರೆ ಯಾರು ಇಲ್ಲವೆನ್ನುತ್ತಿರಲಿಲ್ಲ ಕೆಲ ಕೆಲವರು ಅಕ್ಕಿ ಬೇಳೆ ಗೋಧಿ ಹಿಟ್ಟು ಬೆಲ್ಲ ಮೊದಲಾದ ದಿನಸುಗಳನ್ನು ತಮ್ಮ ತಮ್ಮ ಶಕ್ತಿಯಿದ್ದಂತೆ ಕೊಡುತ್ತಿದ್ದರು ಕೆಲವರು ಸೌದೆ ತರಕಾರಿ ಮೊದಲಾದವನ್ನೂ ಕೊಡುತ್ತಿದ್ದರು ಕೆಲವರು ಹೆಚ್ಚಿದೆಲೆ ದೊನ್ನೆ ಕಟ್ಟುಗಳನ್ನು ಕೊಡುತ್ತಿದ್ದರು ಕೆಲವರು ದ್ರವ್ಯವನ್ನು ಕೊಡುತ್ತಿದ್ದರು ಕೆಲವರು ಎರಡು ಮೂರು ಬೆಲ್ಲದ ಮುದ್ದೆಯನ್ನು ಎರಡು ಕೊಳಗ ಭತ್ತವನ್ನು ಹತ್ತು ತೆಂಗಿನಕಾಯಿಯನ್ನು ಮೂಟೆ ಕಟ್ಟಿಸ ಿ ಅದರ ಮೇಲೆ ಶಾಸ್ತ್ರಿಗಳದ್ದು ಶ್ರೀರಾಮ ಅರ್ಪಿತ ಎಂದು ಅರ್ಧಾಣೆ ನಿಟ್ಟು ಕಾದಿರುತ್ತಿದ್ದರು ಹೀಗೆ ಸಂಗ್ರಹಿಸಿ ಬಂದದ್ದನ್ನೆಲ್ಲ ಶಾಸ್ತಿಗಳವರು ಸೋಮೇಶ್ವರ ದೇವಸ್ಥಾನದ ಬಳಿಯ ಒಂದು ಮಂಟಪದಲ್ಲಿ ದಾಸ್ತಾನು ಇರಿಸುತ್ತಿದ್ದರು ಸಂತರ್ಪಣೆಯ ದಿವಸ ಸಾವಿರಕ್ಕಿಂತ ಹೆಚ್ಚಾಗಿಯೇ ಜನ ಸೇರುತ್ತಿತ್ತು ಅದರಲ್ಲಿ ಹೆಂಗಸರು ಮಕ್ಕಳು ಇರುತ್ತಿದ್ದರು ಅಡಿಗೆ ಮಾಡುವವರು ತಮ್ಮ ಮಾಮೂಲು ಕುಲಿಯನ್ನು ತೆಗೆದುಕೊಳ್ಳದೆ ಶಾಸ್ತ್ರಿಗಳು ಕೊಟ್ಟಷ್ಟರಿಂದ ಸಂತುಷ್ಟರಾಗುತ್ತಿದ್ದರು ಊಟಕ್ಕಾಗಿ ಬಂದವರಲ್ಲಿಯೇ ಕೆಲವರು ಬಡಿಸಲು ಸಿದ್ಧರಾಗುತ್ತಿದ್ದರು ಮೂರು ನಾಲ್ಕು ಸಾರಿ ಪಂಕ್ತಿ ಬೀಳುತ್ತಿತ್ತು ಹೋಳಿಗೆ ಪಾಯಸ ಚಿತ್ರಾನ್ನ ಸಹಿತವಾಗಿ ಒಳ್ಳೆಯ ಭೋಜನವಾಗುತ್ತಿತ್ತು ಶಾಸ್ತ್ರಿಗಳು ಸಾಲು ಸಾಲಿಗೂ ಹೋಗಿ ಉಪಚಾರ ಹೇಳಿ ಅತಿಥಿಗಳನ್ನು ಆಧರಿಸುತ್ತಿದ್ದರು ಭೋಜನಾನಂತರ ಎಲ್ಲರೂ ಗುಡಿಯ ಹೊರಗಡೆ ತಾಂಬೂಲಕ್ಕಾಗಿ ದಯಮಾಡಿಸಬೇಕೆಂದು ಪ್ರಾರ್ಥಿಸುತ್ತಿದ್ದರು ಬಂದವರಿಗೆಲ್ಲ ದೊಡ್ಡವರಿಗೆ ತಾಂಬೂಲದೊಣ್ಣೆ ಅರ್ಧಾಣೆ ದಕ್ಷಿಣೆ ಹುಡುಗರಿಗೆಲ್ಲ ತಲಾ ಕಾಲು ಕಾಲಾಣೆ ದಕ್ಷಿಣೆ ಕೊಡುತ್ತಿದ್ದರು ಅದು ಮುಗಿದ ಮೇಲೆ ಶಾಸ್ತ್ರಿಗಳು ತಮ್ಮ ಉಗ್ರಾಣದ ಕೊಠಡಿಯಲ್ಲಿದ್ದ ಸಾಮಾನುಗಳು ಯಾವ ವಿಶಿಷ್ಟವನ್ನೂ ಹೊರಗೆ ತಂದಿರಿಸಿಕೊಂಡು ಬೆಲ್ಲ ಮುಂದೆ ಮುದ್ದೆ ಮಿಕ್ಕಿದೆ ಯಾರಾದರೂ ತೆಗೆದುಕೊಳ್ಳಬಹುದು ಎನ್ನುವರು ಯಾರು ಕೈ ಹಿಡಿದದ್ದು ಅವರಿಗೆ ಮದಲು ಕಾಣಿಸಿತೋ ಅವರ ಕೈಯಲ್ಲಿ ಅದನ್ನಿಟ್ಟು ಒಂದು ಕಾಲಾಣೆ ಇಟ್ಟು ಶ್ರೀರಾಮರ್ಪಣ ಎನ್ನುವರು ಇಲ್ಲಿದೆ ಒಂದು ಹಳೆಯ ಛತ್ರಿ ಕಡ್ಡಿ ಮುರಿದು ಹೋಗಿದೆ ಅದನ್ನು ಹಾಕಿಸಿಕೊಂಡರೆ ಉಪಯೋಗಕ್ಕೆ ಬರುತ್ತದೆ ಯಾರಿಗಾದರೂ ಕೈ ಹಿಡಿದವರಿಗೆ ಅದನ್ನು ದಕ್ಷಿಣ ಸಹಿತ ಕೊಟ್ಟು ಶ್ರೀರಾಮರ್ಪಣ ಎನ್ನುವರು ದೊನ್ನೆ ಕಟ್ಟು ಅರ್ಧ ಮಿಕ್ಕಿದೆ ದೊನ್ನೆ ಇರಬಹುದು ಬೇಕಾದರೆ ಮೇಲಿನಂತೆ ಶ್ರೀರಾಮರ್ಪಣ ಇದೊಂದು ಪಾದರಕ್ಷೆ ಮಡಿಪಲ್ಲಿಯಲ್ಲಿ ಯಾರೆಲ್ಲೋ ಕೇಳಿ ತಂದದ್ದು ಸ್ವಲ್ಪ ಕಿತ್ತು ಹೋಗಿದೆ ಸರಿ ಉಪಯೋಗಕ್ಕೆ ಬರುತ್ತದೆ ಇದು ಮೇಲಿನಂತೆ ಶಿರಾಮರ್ಪಣ ಹತ್ತು ಬೆರಣಿ ಮಿಕ್ಕಿದೆ ಬೇಕಾದವರು ಯಥಾ ಪ್ರಕಾರ ಶ್ರೀರಾಮರ್ಪಣ ಶಾಸ್ತ್ರಿಗಳು ಹೀಗೆ ಎಲ್ಲಾ ಸಾಮಾನನ್ನು ಕೈಯಲ್ಲಿದ್ದ ಎಲ್ಲಾ ಕಾಸುಗಳನ್ನು ಅಲ್ಲಿಯೇ ಹಂಚಿ ಬಿಟ್ಟು ಕೈ ತೊಳೆದುಕೊಳ್ಳುವರು ಒಂದಾನೊಂದು ವರ್ಷ ಸಂತರ್ಪಣೆಯ ದಿವಸ ಶಾಸ್ತ್ರಿಗಳ ಕುಟುಂಬ ಪಾರ್ವತಮ್ಮನವರು ಅವರ ಸಮಾರಾಧನೆಯ ಉದ್ರಾಣದಲ್ಲಿದ್ದ ಒಂದು ಬೆಲ್ಲದುಂಡೆಯನ್ನು ಒಡೆದು ತಮ್ಮ ಮೊಮ್ಮಗುವಿಗೆ ಕೊಟ್ಟರು ಅದನ್ನು ಶಾಸ್ತ್ರಿಗಳು ನೋಡಿ ಇದೇನು ಯಾಚನೆ ಮಾಡಿ ತಂದು ಮುಡುಪಾಗಿಟ್ಟಿದ್ದ ಪದಾರ್ಥವನ್ನು ಹಾಗೆ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳಬಹುದೇ ಎಂದು ಆಕ್ಷೇಪಿಸಿದರು ಆಕೆ ನೀವಂತೂ ಮಕ್ಕಳ ಕೈಯಲ್ಲಿ ಒಂದು ಕಾಸಿಟ್ಟ ಪಾಪಕ್ಕೆ ಹೋಗಲಿಲ್ಲ ಒಂದು ಚೂರು ತಿಂಡಿ ಕೊಟ್ಟವರಲ್ಲ ಯಾರೋ ಕೊಟ್ಟದನ್ನು ನಾನು ಮಗುವಿಗೆ ಕೊಟ್ಟರೆ ನಿಮಗೇನು ನಷ್ಟ ಆದದ್ದು ಮಕ್ಕಳು ದೇವರ ಹಾಗಲ್ಲವೇ ಎಂದು ಕೇಳಿದಳು ಶಾಸ್ತ್ರಿಗಳು ನಿನ್ನ ಮೊಮ್ಮಕ್ಕಳು ಮಾತ್ರವೇ ದೇವರೋ ಎಂದು ಹೇಳುತ್ತಾ ಆ ಸುತ್ತಮುತ್ತ ಇದ್ದ ಹತ್ತು ಹದಿನೈದು ಹುಡುಗರನ್ನು ಕಲೆ ಹಾಕಿ ಇವರು ದೇವರಲ್ಲವೋ ಎಂದು ಕೇಳಿದರು ಮುದುಕ ಮುದುಕಿಯರಿಬ್ಬರಿಗೂ ಕೊಂಚ ಬಿಸಿ ಬಿಸಿ ಮಾತಾಯ್ತು ಕಡೆಗೆ ಶಾಸ್ತ್ರಿಗಳು ನಿನ್ನ ಬಾಯಿ ನಡುವೆ ಬಿರುಸು ಆಗುತ್ತಾ ಬಂತು ಇನ್ನು ನಿನ್ನ ಕೈಯ ಊಟ ಉಪಚಾರ ನನಗೆ ಬೇಕಾಗಿಲ್ಲ ಎಂದು ಬಿಟ್ಟರು ಅಂದಿನಿಂದ ಮುಂದಕ್ಕೆ ಶಾಸ್ತ್ರಿಗಳು ಸ್ವಯಂಪಾಕಿಗಳಾದರು ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಒಂಬತ್ತು ಗಂಟೆಯವರೆಗೆ ಪಾಠ ಹೇಳುವರು ಅನಂತರ ಕುಂಟೆಗೆ ಹೋಗಿ ಬಟ್ಟೆಯೊಗೆದು ಸ್ನಾನ ಮಾಡಿ ಕೃಷ್ಣಾಜಿನದಲ್ಲಿದ್ದ ಮಡಿಯನ್ನುಟ್ಟು ಸಂಧ್ಯಾಾದಿ ನಿತ್ಯ ಕರ್ಮ ಮುಗಿದ ಬಳಿಕ ಆಂಜನೇಯ ಆಂಜನೇಯ ದೇವಾಲಯಕ್ಕೆ ಹೋಗುವರು ಅಲ್ಲಿ ಒಂದು ವಿವಿಕ್ತವಾದ ಸ್ಥಳದಲ್ಲಿ ಕುಳಿತು ಹನ್ನೆರಡು ಗಂಟೆಯವರೆಗೆ ಶ್ರೀಮದ್ ರಾಮಾಯಣ ಪಾರಾಯಣ ಮಾಡುವರು ಪಾರಾಯಣ ಕಾಲದಲ್ಲಿ ಅವರನ್ನು ನೋಡಿದವರು ಅವರಿಗೆ ನತ್ತಿ ಇತ್ತೆಂಬುದನ್ನು ನಂಬುತ್ತಿರಲಿಲ್ಲ ಹಾಗೆ ಅವಿಚ್ಛಿನ್ನ ದಾರೆಯಾಗಿ ಹರಿದು ಬರುತ್ತಿತ್ತು ಅವರ ಮುಖದಿಂದ ಕಾವ್ಯೋಚ್ಚಾರಣೆ ಇಷ್ಟರೊಳಗಾಗಿ ಆ ಬರುತ್ತಿದ್ದ ವೈಶ್ಯರೋ ಇತರ ಭಕ್ತರುಗಳು ಶಾಸ್ತ್ರಿಗಳವರ ಬಳಿಗೆ ಬಂದು ನಮಸ್ಕಾರ ಮಾಡಿ ಒಂದು ಕುಂಬಳಕಾಯಿ ಹೋಳು ಒಂದು ತೆಂಗಿನ ಹೋಳು ಎರಡು ಬಾಳೆಹಣ್ಣು ನಾಲ್ಕು ಚೇಪೆ ಹಣ್ಣು ಹೀಗೆ ಅವರವರಿಗೆ ಶಕ್ತಿಯಿದ್ದದ್ದನ್ನು ಶಾಸ್ತ್ರಿಗಳಿಗೆ ಒಪ್ಪಿಸುತ್ತಿದ್ದರು ಶಾಸ್ತ್ರಿಗಳು ಅದನ್ನು ಮನೆಗೆ ತಂದು ತಮಗೆ ಬೇಡವಾದದ್ದನ್ನು ಇತರಿಗೆ ಕೊಟ್ಟು ತಮ್ಮ ಸ್ವಂತಕ್ಕೆ ಒಂದು ಕುಂಬಳ ಹೋಳು ಅದರದಷ್ಟೇ ಒಂದಿಷ್ಟು ಕೊಬ್ಬರಿ ಅಥವಾ ಒಂದೆರಡು ಬಾಳೆಹಣ್ಣು ಒಂದು ತೆಂಗಿನ ಹೋಳು ಒಂದಿಷ್ಟು ಬೆಲ್ಲ ಎಷ್ಟು ಮಾತ್ರವನ್ನು ಇರಿಸಿಕೊಳ್ಳುತ್ತಿದ್ದರು ಸಾಮಾನ್ಯವಾಗಿ ಪ್ರತಿನಿತ್ಯ ನಿತ್ಯವೂ ಆ ಕುಂಬಳಕಾಯಿಯನ್ನು ಬೇಯಿಸಿ ಪಲ್ಯ ಮಾಡಿ ಸೇವಿಸಿ ಆ ಅದರ ಮೇಲೆ ಕೊಂಚ ಮಜ್ಜಿಗೆ ತೆಗೆದುಕೊಳ್ಳುತ್ತಿದ್ದರು ಅವರಿಗೆ ವೈದ್ಯಶಾಸ್ತ್ರದ ಜ್ಞಾನವೂ ಇದ್ದದ್ದರಿಂದ ಯಾವುದೋ ಒಂದು ಚೂರ್ಣವನ್ನು ತಯಾರು ಕುಂಬಳಕಾಯಿ ಪಲ್ಯದ ಜೊತೆಗೆ ಬೆರೆಸಿಕೊಳ್ಳುತ್ತಿದ್ದರು ಇಷ್ಟೇ ಆಹಾರ ಅದು ಇಪ್ಪತ್ನಾಕು ಗಂಟೆಗೆ ಒಂದು ಸಲ ಇಲ್ಲಿಗೆ ಅಪರಾಹ ಮೂರು ಗಂಟೆಯಾಗುತ್ತಿತ್ತು ಆಮೇಲೆ ಅವರು ಅರ್ಚಕ ಕೃಷ್ಣಪ್ಪನವರ ಮನೆಗೆ ಬರುತ್ತಿದ್ದರು ಅರ್ಚಕ ಕೃಷ್ಣಪ್ಪನವರು ಆಂಜನೇಯ ದೇವಸ್ಥಾನದಲ್ಲಿ ಹಿಂದೆ ಅರ್ಚನೆ ಮಾಡುತ್ತಿದ್ದು ಈ ಕಾಲಕ್ಕೆ ನಿವೃತ್ತರಾಗಿದ್ದ ಅವರು ಸಂಸ್ಕೃತ ಆಂಧ್ರಗಳಲ್ಲಿಯೂ ಆಗಮ ಶಾಸ್ತ್ರಗಳಲ್ಲಿಯೂ ಪಾಂಡಿತ್ಯ ಪಡೆದಿದ್ದವರು ಅವರ ಮಗ ಶ್ಯಾಮದಾಸರೆಂಬವರು ನಮ್ಮ ಶಾಸ್ತ್ರಿಗಳವರಲ್ಲಿ ಸಾಹಿತ್ಯ ಪಾಠ ಮಾಡಿ ಹರಿಕತೆ ಪುರಾಣಗಳಲ್ಲಿ ಹೆಸರು ಮಾಡಿಕೊಂಡಿದ್ದರು ಕೃಷ್ಣಪ್ಪನವರ ಮನೆಯ ಮುಂದುಗಡೆ ಒಂದು ಕಲ್ಲು ಬೆಂಚು ಇರುತ್ತಿತ್ತು ಆ ಮನೆ ಪೂರ್ವಾಭಿಮುಖವಾಗಿದ್ದರಿಂದ ಅಪರಾಹದಲ್ಲಿ ಆ ಬೆಂಚಿನ ಮೇಲೆ ನೆರಳು ಬಿದ್ದು ತಪ್ಪಾಗಿರುತ್ತಿತ್ತು ಕೃಷ್ಣಪ್ಪನವರು ಶಾಸ್ತ್ರಿಗಳು ಅದರ ಮೇಲೆ ಪಕ್ಕ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದರು ಅವರ ಮುಂದೆ ಎರಡು ಸಣ್ಣ ಜಾಯಿ ಪೆಟ್ಟಿಗೆ ಇವರ ಮುಂದೆಯೂ ಅಂತದ್ದೆರಡು ಪೆಟ್ಟಿಗೆ ಇವರ ಮುಂದಿನ ಒಂದು ಪೆಟ್ಟಿಗೆಯಲ್ಲಿಯೂ ಅವರ ಮುಂದಿನ ಒಂದು ಪೆಟ್ಟಿಗೆಯಲ್ಲಿಯೂ ಗಜ್ಜುಗಕ್ಕಿಂತ ಕೊಂಚ ದೊಡ್ಡದಾದ ಜೇಡಿ ಮಣ್ಣಿನ ಒಳ ಒಣ ಗುಳಿಗೆಗಳು ತುಂಬಿರುತ್ತಿದ್ದವು ಬಹುಶಃ ಒಂದೊಂದು ಸಾವಿರ ಇರಬಹುದು ಕೃಷ್ಣಪ್ಪನವರು ಶಾಸ್ತ್ರಿಗಳವರು ಒಂದೊಂದಾಗಿ ಗುಳಿಗೆಯನ್ನೆತ್ತಿ ಓಂ ರಾಮಾಯ ನಮಃ ಎಂದು ಹೇಳಿ ಖಾಲಿ ಇದ್ದ ಪೆಟ್ಟಿಗೆಗೆ ಹಾಕುವರು ಅದು ಬರ್ತಿಯಾದ ಮೇಲೆ ಅದರಿಂದ ಪುನಃ ಓಂ ರಾಮಾಯ ನಮಃ ಎಂದು ಹೇಳುತ್ತಾ ಒಂದೊಂದು ಗುಳಿಗೆಯನ್ನಾಗಿ ತೆಗೆದು ಮೊದಲನೆಯ ಪೆಟ್ಟಿಗೆಗೆ ಹಾಕುವರು ಹೀಗೆ ದಿನಕ್ಕೆ ಐದು ಸಲುವೋ ಆರು ಸಲವೊ ಹತ್ತು ಸಲವೋ ಈ ಪೆಟ್ಟಿಗೆಯಿಂದ ಆ ಪೆಟ್ಟಿಗೆಗೆ ಅದರಿಂದ ಇದಕ್ಕೆ ಗುಳಿಗೆಗಳು ಬದಲಾಯಿಸುತ್ತಿದ್ದವು ಅಷ್ಟು ಸಾವಿರ ಸಾರಿ ರಾಮ ಮಂತ್ರೋಚ್ಚಾರಣೆಯಾಯಿತೆಂದು ಅವರಿಗೆ ಲೆಕ್ಕ ಈ ಜಪದ ನಡುವಡುವೆ ಬೀದಿಯಲ್ಲಿ ಹೋಗುತ್ತಿದ್ದ ಯಾರಾದರೂ ಮಾತನಾಡಿಸಿದರೆ ಅವರೊಡನೆ ಮಾತು ಕುಶಲ ಪ್ರಶ್ನೆ ಹಿತಬೋಧನೆ ನಡೆಯುತ್ತಿತ್ತು ಒಂದೊಂದು ಸಾರಿ ಅವರಿಬ್ಬರೇ ಯಾವುದೋ ಒಂದು ಶ್ಲೋಕವನ್ನೋ ಶ್ರುತಿ ವಾಕ್ಯವನ್ನು ಪುರಾಣ ಸಂದರ್ಭವನ್ನೋ ಎತ್ತಿಕೊಂಡು ವ್ಯಾಖ್ಯಾನ ಮಾಡುತ್ತಿದ್ದದು ತರ್ಕಿಸುತ್ತಿದ್ದದು ಹೀಗೆ ಆ ಜಪದ ನಡೆದಡುವೆ ಲೋಕಹಿತ ಪ್ರಸಂಗವು ಶಾಸ್ತ್ರ ಜಿಜ್ಞಾಸೆಯು ಕಾವ್ಯ ರಸಸ್ವಾದನೆಯು ಜರುಗುತ್ತಿದ್ದವು ಶಾಸ್ತ್ರಿಗಳು ಕೃಷ್ಣಪ್ಪನವರು ಕಡೆಯವರೆಗೂ ಹೀಗೇ ಬಾಳಿದರು ಶಾಸ್ತ್ರಿಗಳು ಪಾಕಿಗಳಾದ ಮೇಲೆ ಎರಡು ಮೂರು ವರ್ಷಗಳೊಳಗಾಗಿ ಅವರ ಪತ್ನಿ ತೀರಿಕೊಂಡರು ಶಾಸ್ತ್ರಿಗಳು ಆಮೇಲೆ ಹತ್ತು ಹನ್ನೆರಡು ವರ್ಷ ಇದ್ದರು ಹಿಂದಿನಂತೆ ಸ್ವಯಂ ವೃತ್ತಿಯರಾಗಿಯೇ ಅನ್ಯಾಪೇಕ್ಷೆ ಇಲ್ಲದೆಯೇ ನಿಯಮನಿಷ್ಠರಾಗಿ ಬದುಕಿದರು ಅವರು ಹಣ ಸಂಪಾದಿಸಲಿಲ್ಲ ಮನೆ ಕಟ್ಟಿಕೊಳ್ಳಲಿಲ್ಲ ಶಾಲು ಹೊದೆಯಲಿಲ್ಲ ಬಿರುದು ಹೊರಲಿಲ್ಲ ಯಾವುದಕ್ಕೂ ಆಶೆ ಪಡಲಿಲ್ಲ ಅವರಿಗೆ ಬೇಕೆನಿಸಲಿಲ್ಲ ಮುರುಕು ಮನೆ ಹರುಕು ಪಂಚೆ ಅಷ್ಟರಲ್ಲಿಯೇ ನೆಮ್ಮದಿಯಾಗಿದ್ದರು ಅದು ಅಪ್ರಸಿದ್ಧ ಜೀವನ ಅಂತ ಅಪ್ರಸಿದ್ಧ ನೆಮ್ಮದಿಯನ್ನು ಬಯಸುವವರು ಯಾರಾದರೂ ಇಂದಿನ ಲೋಕದಲ್ಲುಂಟೆ ಮಿಕವರಿಗೆ ಈ ಶಾಸ್ತಿಗಳ ಚರಿತ್ರೆ ಒಣ ಹುಚ್ಚಿನ